ಅರವತ್ತೆಂಟು ಪ್ರತಿಭಟನೆ ಕೊನೆಗೆ ವಿದ್ವತ್ ಸಮೂಹದಲ್ಲಿ ಕುಳಿತಿದ್ದವನು ಒಬ್ಬನು ಎದ್ದನು ಎಲ್ಲರ ಕಣ್ಣು ಆತನ ಮೇಲೆ ಕೇಂದ್ರೀಕೃತವಾಯಿತು ಉಟ್ಟಿರುವ ಮಡಿ ಧೋತ್ರವು ಆತನ ಹೃದಯದ ಪರಿಶುದ್ಧತೆಯನ್ನು ಪ್ರತಿಬಿಂಬಿಸುವಂತಿದೆ ಕೈಯಲ್ಲಿರುವ ಪವಿತ್ರವು ಹೊದೆರುವ ಅಜನೋತ್ತರೀಯವು ಆತನ ಗುರಿಯನ್ನು ಉದ್ಘೋಷಿಸುತ್ತವೆ ಮುಖದ ಮೇಲಿನ ತೇಜಸ್ಸು ಯಜ್ಞೇಶ್ವರನೇ ಈ ರೂಪದಿಂದ ಬಂದಿರುವನು ಎಂಬಂತಿದೆ ನೋಡಿದರೆ ಭಗವಾನರು ಭಗವಾನ್ ಯಾಜ್ಞವರ್ಕೀಯರು ಸಭೆಯನ್ನು ಆವರಿಸಿದ ಮೌನವನ್ನು ಒಡೆದುಕೊಂಡು ಮೇಘಜಾಲವನ್ನು ಭೇದಿಸಿಕೊಂಡು ಬರುವಂತೆ ಬರುವ ಗುಡುಗಿನಂತೆ ಆತ ಧ್ವನಿಯು ಮೊಳಗಿತು ದೂರದಲ್ಲಿ ಕುಳಿತಿದ್ದ ಶಿಷ್ಯನನ್ನು ಕರೆದು ಈ ಗೋಗನವನ್ನು ನಮ್ಮ ಆಶ್ರಮಕ್ಕೆ ಹೊಡೆದುಕೊಂಡು ಹೋಗು ಎಂದು ಧ್ವನಿ ಎಂ ಧ್ವನಿಯಲ್ಲಿ ಗಾಂಭೀರ್ಯವು ತುಳುಕುತ್ತಿತ್ತು ತಾನೇ ಅಹಂಕಾರವಿರಲಿಲ್ಲ ಧ್ವನಿಯಲ್ಲಿ ಏನಾಗುವುದು ಎಂಬ ಭೀತಿಯೂ ಎಳ್ಳಷ್ಟೂ ಇರಲಿಲ್ಲ ಆತ ಮುಖದ ಆತನ ಅಷ್ಟೇ ಸಮಾಧಾನವೂ ತಾನೇ ತಾನಾಗಿತ್ತು ಏಕಾಂತದಲ್ಲಿ ಅಗ್ನಿಹೊತ್ತವನ್ನು ಮಾಡಿ ಕರ್ಮವು ಸದ್ಗುಣವಾಗಿಯಾಗಿದೆ ಎಂಬ ನಂಬಿಕೆಯಿಂದ ತುಂಬಿರುವ ಭಾವವು ಅಲ್ಲಿ ತಾನೇ ತಾನಾಗಿತ್ತು ಸಭೆಯು ಭಗವಾನರ ನಿಲುವನ್ನು ಸರ್ವಥಾ ಅಂಗೀಕರಿಸಿತು ಏನೋ ಎಂತೋ ಅದುವರೆಗೂ ಅವರನ್ನು ನೋಡಲಿದ್ದರೂ ಅವರ ತೇಜಸ್ಸಿಗೆ ಮಾರುಹೋದರು ಎಲ್ಲರಿಗೂ ಈತನಿಗ ಸರ್ವಜ್ಞ ಪದವಿಗೆ ಅರ್ಹನು ಎನ್ನಿಸಿತು ಎಲ್ಲರೂ ಹರ್ಷದಿಂದ ಕೈ ಚಪ್ಪಾಳೆಯನ್ನು ತಟ್ಟಿದರು ಇದ್ದಕ್ಕಿದ್ದ ಹಾಗೆಯೇ ವಿದ್ವತ್ಸಭೆಯ ಕಡೆಯಿಂದ ಒಂದು ಮೊಳಗು ಕೈಗೆ ಕೇಳಿಸಿತು ಎಲ್ಲರ ದೃಷ್ಟಿಗಳು ಅರ್ಥ ಹೊರಳಿದವು ರಾಜಪುರೋಹಿತನಾದ ಅಶ್ವಳನು ಎದ್ದು ನಿಂತಿದ್ದನು ಮುಖವು ಕೆಂಪಾಗಿತ್ತು ಆದ ಆಶಾಭಂಗವು ಕೋಪವನ್ನು ತಂದಿತ್ತು ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಸಾಲದೆ ತಾನು ರಾಜಪುರೋಹಿತನೆಂಬ ಅಹಂಕಾರವು ತಾನೇ ತಾನಾಗಿತ್ತು ಆತನು ಭಗವಾನರನ್ನು ಮಾತನಾಡಿಸಿದನು ಆತನ ಮಾತಿನಿಂದಲೇ ಆತನ ಭಾವವು ವ್ಯಕ್ತವಾಗುತ್ತಿತ್ತು ಯಾಜ್ಞವಾಲ್ಕ್ಯರಿ ಈಗ ತಾವಾಡಿದ ಮಾತು ಏನು ಅರ್ಥ ಮಾಡಿಕೊಂಡಿರಾ ಈ ಗೋ ನಾವು ತಾವು ನಮ್ಮೆಲ್ಲರನ್ನೂ ತಿಳಿಸಿದಂತಾಯಿತು ತಾವೇ ನಮ್ಮಲ್ಲೆಲ್ಲ ಬ್ರಹ್ಮಿಷ್ಟತ ಬ್ರಹ್ಮಿಷ್ಟತಮರೆಂದು ಹೇಳಿಕೊಂಡಂತಾಯಿತು ಭಗವಾನರ ಮುಖದ ಮೇಲೆ ಗಂಭೀರ ಭಾವವು ಅರಳಿ ಮಂದಸ್ಮಿತವಾಯಿತು ಹಾಗೆ ಸಣ್ಣಗೆ ನಗುತ್ತಾ ಬ್ರಹ್ಮಿಷ್ಟತಮರಿಗೆ ನಮ್ಮದೂ ಒಂದು ನಮಸ್ಕಾರವಿರಲಿ ಈ ಸದ್ಯದಲ್ಲಿ ನಾವು ಗೋಕಾಮರು ಎಂದರು ಅಶ್ವಲನು ಕೇಳಿದನು ಈ ಕಾರ್ಯದಿಂದ ನಮ್ಮಲ್ಲಿ ಯಾರು ಬೇಕಾದರೂ ತಮ್ಮನ್ನು ಏನು ಬೇಕಾದರೂ ಕೇಳಬಹುದು ಎಂದಂತಾಯಿತು ಬ್ರಹ್ಮ ವಿಚಾರವಾಗಿ ಏನು ಬೇಕಾದರೂ ಕೇಳಬಹುದು ಅದು ಇವತ್ತು ಈ ಕಾರ್ಯದಿಂದ ಆಗಬೇಕಾದುದಿಲ್ಲ ಯಾವಾಗಬೇಕಾದರೂ ಆಗಬಹುದಾದು ಹಾಗಾದರೆ ಕೇಳಲೆ ಅದಕ್ಕೇನು ಸಂದೇಹ ಹಾಗಾದರೆ ಹೇಳಿ ಎಲ್ಲವೇ ತಾನೇ ಆಗಿರುವ ನಿಮ್ಮ ಬ್ರಹ್ಮಕ್ಕೂ ನಮಗೂ ಏನು ವ್ಯತ್ಯಾಸ ನೀವು ಹೇಳಿದುದು ಸರಿ ಆದರೆ ಈ ಬ್ರಹ್ಮವು ನಮ್ಮದು ನಿಮ್ಮದು ಎಂದಿಲ್ಲ ಬ್ರಹ್ಮವು ಬ್ರಹ್ಮದ್ದು ಇನ್ನು ಅದಕ್ಕೂ ನಮಗೂ ವ್ಯತ್ಯಾಸವೆಂದುಕೊಂಡಿರುವ ವಿಚಾರ ಅದು ಎಂದರೆ ಆ ವ್ಯತ್ಯಾಸವು ವಿದ್ಯಾ ಕಾಮ ಕರ್ಮಗಳಿಂದ ಆದುದು ಆದ್ದರಿಂದ ತಾನು ಬೇರೆ ಎಂದುಕೊಂಡಿರುವ ಸರ್ವವು ಮೃತ್ಯುವಶವಾಗುವುದು ಆ ಮೃತ್ಯುವನ್ನು ದಾಟುವುದು ದಾಟಿದುದು ಬ್ರಹ್ಮ ಅದಾಗುವುದು ಮುಕ್ತಿ ನಿಮ್ಮ ಮಾತಿನಂತೆ ಇದೆಲ್ಲವೂ ಮೃತ್ಯುವಶ ಇಲ್ಲವೇ ಹೌದು ಹಾಗಾದರೆ ಈ ಯಜ್ಞ ಮಾಡುವ ಯಜಮಾನನು ಮುಕ್ತಿಯನ್ನು ಪಡೆಯುವುದು ಅತಿಮುಕ್ತನಾಗುವುದು ಹೇಗೆ ಯಜಮಾನನು ಕರ್ಮಫಲವು ಬೇಕೆಂದು ಆಚಿಸುತ್ತಾ ಮೃತ್ಯುವಶವಾಗುವನು ಅದಿಲ್ಲದೆ ಅಧ್ಯಾತ್ಮವಾದ ತನ್ನ ಪ್ರಾಣವೇ ಅಧಿಭೂತವಾದ ಹೋತೃ ಅದೇ ಅಧಿದೈವವಾಗಿ ಅಗ್ನಿ ಎಂದರೆ ಮಾಡಿದ ಕರ್ಮವು ಅಧಿಯಗ್ನಿ ಆಗುವ ಅಧಿಯಜ್ಞಿಯವಾಗುವುದು ಆಗ ಪರಿಚ್ಛಿನ್ನವಾಗಿರುವ ಈ ಸಾಧನವು ಅಪರಿಛಿನ್ನವಾಗಿ ಅಪರಿಚ್ಛಿನ್ನವಾಗಿ ಮುಕ್ತಿಯನ್ನು ಕೊಡುವುದು ಅದೇ ಅತಿಮುಕ್ತಿಯು ಕರ್ಮರೂಪವಾದ ಮೃತ್ಯುವನ್ನು ದಾಟುವುದನ್ನು ಹೇಳಿ ಹೇಳಿದಿರಿ ಇನ್ನು ಕಾಲರೂಪನಾದ ಮೃತ್ಯುವನ್ನು ದಾಟುವುದು ಹೇಗೆ ಅದನ್ನು ಹೇಳಿ ಕಾಲವು ನಿಯತ ಎರಡು ರೂಪವಾಗಿರುವುದು ಅನಿಯತ ಕಾಲವು ಅಹೋರಾತ್ರ ಸ್ವರೂಪವಾದುದು ನಿಯತ ಕಾಲವು ತಿಥಿ ಪಕ್ಷಾದಿ ರೂಪವಾದುದು ನೀವು ಕಳೆಯುವುದು ಯಾವುದನ್ನು ಎರಡನ್ನೂ ಹೇಳಿ ಆಗಲಿ ಯಜಮಾನನೇವಿದ್ದೆಯಲ್ಲ ಅದು ಅನಿಯತ ಕಾಲವನ್ನು ತೋರಿಸುವುದು ಅದನ್ನು ಅಧ್ಯಾತ್ಮದಿಂದ ಅ ಅಧಿಭೂತವಾದ ಅಧಿದೈವವಾಗಿರುವ ಆದಿತ್ಯರಾಗಿ ಭಾವಿಸುವುದು ಭಾವಿಸುವುದರಿಂದ ಭಾವಿಸುವುದರಿಂದ ಮಾಡಿದ ಕರ್ಮವು ಅಧಿಯಜ್ಞವಾಗಿ ಕಾಲವೆಂಬ ಮೃತ್ಯವನ್ನು ಅನಿಯತ ಸ್ವರೂಪವನ್ನು ದಾಟುವುದು ಯಜಮಾನನ ಪ್ರಾಣವಿದ್ಯೆಯಲ್ಲ ಅದನ್ನು ಅಧ್ಯಾತ್ಮದಿಂದ ಅಧಿಭೂತ ಮಾಡಿ ಉದ್ಘಾತೃವನ್ನು ಮಾಡಿಕೊಂಡು ಅಲ್ಲಿಂದ ಅಧಿದೈವವನ್ನು ಮಾಡಿ ವಾಯುವನ್ನು ಕಂಡು ಕರ್ಮವು ಅಧಿಯಜ್ಞವಾಗಿ ಕಾಲದ ನಿಯತ ಸ್ವರೂಪವಾದ ತಿಥಿ ಪಕ್ಷಾದಿಗಳನ್ನು ಅತಿಕ್ರಮಿಸಿ ಮೃತ್ಯುವನ್ನು ದಾಟುವುದು ಆಯಿತು ಇಷ್ಟು ಕರ್ಮಫಲವು ಬೇರೆವೆಂದವನು ಮಾತಾಯಿತು ಕರ್ಮಫಲವು ಬೇಕು ಎನ್ನುವನು ತನ್ನ ಸ್ವರ್ಗವನ್ನು ಹೇಗೆ ಬಂದವನು ಅಂತರಿಕ್ಷದಿಂದ ಫಲವು ಬೇಕೆನ್ನುವುದು ಬೇಡವೆನ್ನುವುದು ಮನಸ್ಸಿನಿಂದ ಆ ಮನಸ್ಸನ್ನು ಯಜ್ಞರಕ್ಷಕನಾದ ಬೆಮ್ಮನನ್ನು ಮಾಡಿ ಚಂದ್ರನನ್ನು ಅನುಸಂಧಾನ ಮಾಡಿದರೆ ಅಂತರಿಕ್ಷವು ದಾರಿಕೊಟ್ಟು ಸ್ವರ್ಗವನ್ನು ತೋರಿಸುವುದು ಅಶೂಲನು ತಬ್ಬಿಬಾರನು ಬಂಧಕವಾಗಿ ವೃತ್ತಿರೂಪವಾದ ಕರ್ಮಕಾಲಗಳೆರಡನ್ನೂ ದಾಟುವುದನ್ನು ಈ ಭಗವಾನರು ಬಲ್ಲರು ಹಾಗೆಯೇ ಕರ್ಮಫಲವು ಹೇಗೆ ಬರುವುದು ಎಂಬುದನ್ನೂ ಬಲ್ಲರು ಎಂದರೆ ಶ್ರೇಯ ಪೇ ಬಲ್ಲರು ಇಂತಹವರ ಹತ್ತಿರ ತಾನೇನೂ ವಾದ ಮಾಡುವುದು ಅರ್ಧ ತಿಳಿದೋ ಅರ್ಧ ತಿಳಿದೇ ತಿಳಿಯದಿರುವವನ ಬಳಿ ವಾದ ಮಾಡಿ ಗೆದ್ದುಕೊಳ್ಳಬಹುದು ಎಲ್ಲವನ್ನೂ ತಿಳಿದವನು ಹತ್ತಿರವು ವಾದವುಂದರೇನು ಹುಲಿಯೊಡನೆ ಹುಲಿಯೊಡನೆ ಸರಸವಾಡಿದ ಹಾಗಾಯಿತಲ್ಲ ಬಿಟ್ಟರೆ ಸಾಕಲ್ಲ ಎನ್ನಿಸಿತು ಪ್ರಶ್ನವನ್ನು ಕೇಳದಿದ್ದರೆ ಆಗುವುದಿಲ್ಲ ಏನು ಕೇಳಬೇಕು ಗೊತ್ತಿಲ್ಲ ಇಂತಹ ದಿಗ್ಭ್ರಾಂತಿಯಲ್ಲಿ ಏನೋ ಕೇಳಿಬಿಟ್ಟನು ಯಜ್ಞದಲ್ಲಿ ಋತ್ವಿಕ ಏನೇನು ಮಾಡುವುದು ಆಯಾ ಕರ್ಮಗಳಿಂದ ಯಜಮಾನನಿಗೆ ಏನೇನು ಫಲವಾಗುವುದು ಈ ಪ್ರಶ್ನವನ್ನು ಕೇಳಿದ ಹಾಗೆ ಎಲ್ಲರಿಗೂ ಅಶ್ವಲನ ದಿಗ್ಭ್ರಾಂತಿಯು ತಿಳಿದು ಹೋಯಿತು ಭಗವನ್ರನ್ನು ಗೊತ್ತಾ ಹೇಳಿದರು ಹೋತೃವು ಪುರೋನುಗು ಪುರೋನು ವಾಕ್ಯ ಯಜ್ಞ ಪುರೋನು ವಾಕ್ಯ ಯಜ್ಞ ಶಸ್ಯ ಎಂಬ ಮೂರು ಜಾತಿಯ ಮಂತ್ರಗಳನ್ನು ಉಪಯೋಗಿಸುವನು ಯಜ್ಞಕ್ಕೆ ಮುಂಚೆ ಹೇಳುವ ಮಂತ್ರಗಳಲ್ಲ ಪುರೋನುವಾಕ್ಯಗಳು ಯಜ್ಞಕಾಲದಲ್ಲಿ ಹೇಳುವ ಮಂತ್ರಗಳಲ್ಲ ಯಜ್ಞಗಳು ಯಜ್ಞವಾದ ಮೇಲೆ ಹೇಳುವುದು ಅದೆಲ್ಲ ಶಸ್ಯಗಳು ಇದರಿಂದ ಯಜಮಾನರು ಪ್ರಾಣವು ಎಲ್ಲೆಲ್ಲಿರುವುದು ಆ ಲೋಕಗಳನ್ನೆಲ್ಲ ಜಯಿಸುವನು ಅಧ್ವರ್ಯವು ಮೂರು ಜಾತಿಯ ಆಹುತಿಗಳನ್ನು ಕೊಡುವನು ಉರಿಯಂತೆ ಮೇಲೆ ಕೆಳುವವು ಅತಿಯಾಗಿ ಶಬ್ದ ಮಾಡುವು ಕೆಳಗೆ ಬೀಳುವವು ಜ್ವಲಿಸುವ ಆಹುತಿಗಳಿಂದ ಯಜಮಾನರು ದೇವಲೋಕಗಳನ್ನು ಗೆಲ್ಲುವನು ಸಶಬ್ದವಾದ ಆಹುತಿಗಳಿಂದ ಸಶಬ್ದವಾದ ಪಿತೃಲೋಕಗಳನ್ನು ಗೆಲ್ಲುವನು ಕೆಳಗೆ ಬೀಳುವ ಆಹುತ ಆಹುತಿಗಳಿಂದ ಕೆಳಗಿನ ಮನುಷ್ಯಲೋಕಗಳನ್ನು ಗೆಲ್ಲುವನು ಉದ್ಘಾತವು ಮೂರು ಜಾತಿಯ ಸಾಮಗಳನ್ನು ಹಾಡಿದನು ಯಜ್ಞಾರಂಭಕ್ಕಿಂತ ಮುಂಚಿನವು ಯಜ್ಞಕಾಲದಲ್ಲಿ ಹಾಡುವವು ಯಜ್ಞವಾದ ಮೇಲೆ ಹಾಡುವವು ಎಂದು ಅದನ್ನೇ ಅಧ್ಯಯಾಮವಾಗಿ ನೋಡಿದರೆ ಅವು ಪ್ರಾಣಾಪಾನ ವ್ಯಾನಗಳಾಗುವವು ಅವುಗಳಿಂದ ಮನುಷ್ಯಲೋಕ ಅಂತರಿಕ್ಷ ಲೋಕ ದ್ವಿಲೋಕಗಳನ್ನು ಗೆಲ್ಲುವನು ಬ್ರಹ್ಮನು ಯಜ್ಞವನ್ನು ಮನಸ್ಸಿನಿಂದ ರಕ್ಷಿಸುವನು ಮನಸ್ಸು ಅನಂತವು ಅನಂತವು ವಿಶ್ವ ವಿಶ್ವದೇವತೆಗಳನ್ನು ಸೂಚಿಸುವುದು ಆದುದರಿಂದ ವಿಶ್ವ ವಿಶ್ವದೇವತೆಗಳಂತೆಯೇ ಅನಂತವಾದ ಲೋಕಗಳನ್ನು ಗೆಲ್ಲುವನು ಅಶ್ವಲನು ಇನ್ನೇನು ಕೇಳುವುದಕ್ಕೆ ತೋರಿದ ಕೈ ಕುಳಿತನು ಅಂದಿನ ಸಭೆಯು ಅಲ್ಲಿಗೆ ಮುಗಿಯಿತು